ಎರಡನೇದಾಗಿ ಆ ಪರಮಾತ್ಮನಲ್ಲಿ ನಾವು ಕೇಳುವುದು ನಮ್ಮ ನಾನಾ ತರಹ ಬಂಧುವರ್ಗದವರು ಸುತ್ತಮುತ್ತಲಿರತಕ್ಕಂತಹ ಜನರಿದ್ದಾರಲ್ಲ ಅವರೆಲ್ಲರಲ್ಲಿ ಒಂದು ತರಹದ ಸಾಮರಸ್ಯ ಬೇಕು ಸಮಾನವಾಗಿರತಕ್ಕಂತಹ ಹೃದಯ ಬೇಕು ಪ್ರೀತಿ ನಮ್ಮವರಲ್ಲಿ ಪರಸ್ಪರವಾದ ಕಲಹವಿದ್ದಾಗ ಅದರಲ್ಲಿ ನನ್ನ ತಲೆ ಹೋಗಿ ನನ್ನ ಧಾರ್ಮಿಕ ಪ್ರವೃತ್ತಿ ಕುಂಠಿತವಾಗುತ್ತೆ ಆ ಪರಸ್ಪರವಾದಂತಹ ಬಂಧುವರ್ಗದಲ್ಲಿರುವ ಕಲಹ ಎಲ್ಲ ಹೋಗಿ ಎಲ್ಲರೂ ಭಗವಂತನ ಧ್ಯಾನಪರರಾಗುವಂತೆ ಮಾಡಬೇಕು ಇದು ಅತ್ಯಂತ ಅಗತ್ಯವಾಗಿತ್ತು ಆ ಒಂದು ಸೌಮನಸ್ಕಾಗಿ ನಾವು ದೇವರಿಗೆ ಕೇಳಬೇಕಾದದ್ದೇನು ಅಂದರೆ ಧಿ ಎಂಬ ಶಬ್ದಕ್ಕೆ ಕರ್ಮಾಂತರ್ಥ ಇದ್ದಂತೆ ೀತಿ ಧೀ ಜೀವಃ ಅಂತೂ ಅರ್ಥ ಹೇಳಿದ್ದಾರೆ ಭಾಗವತದ ವ್ಯಾಖ್ಯಾನದಲ್ಲಿ ಯಾದವಾರಿಯರು ಧೀ ಎಂಬ ಶಬ್ದಕ್ಕೆ ಜೀವ ಅಂತೂ ಅರ್ಥ ಇದೆ ಧಿಯ ಅನ್ನೋದು ಬಹು ವಚನ ನಹಾ ಧಿಯ ನಹಾ ಧಿಯ ಧಿಯ ಪ್ರಚೋದಯ ಧೀ ಅಂದ್ರೆ ಜೀವರಾಶಿಗಳು ನಹಾ ನಮ್ಮವರೇ ಆದಂತಹ ಜನರುಗಳ ನಹಾ ನಮ್ಮವರೇ ಆದ ಇನ್ನೂ ಕೆಲವು ಜನರುಗಳ ಧಿಯಹ ಬುದ್ಧಿಗಳನ್ನ ಪ್ರಚೋದಯ ಪರಸ್ಪರವಾಗಿ ಸೇರಿಸು ಅವುಗಳಿಗೆ ಹೊಂದಾಣಿಕೆ ಮಾಡಿ ಅವರಲ್ಲಿ ಜಗಳ ಆಗುವುದು ಬೇಡ ಮಕ್ಕಳು ಜಗಳಾಡ್ತಾ ಕುಳಿತರೆ ನನಗೆಲ್ಲಿ ಶಾಸ್ತ್ರಜ್ಞತೆ ಕಡೆಗೆ ತಲೆ ಹೋಗ್ತದೆ ಅಥವಾ ನಮ್ಮ ನಮ್ಮ ನಮ್ಮಲ್ಲೇ ಜಗಳ ಆದರೆ ಹೇಗೆ ಅದಾಗುವುದು ಬೇಡ ನಹಾ ಧಿಯ ನಹಾ ಧಿಯ ನಮ್ಮ ಜನರ ನಮ್ಮ ಜನರ ಧಿಯಹ ಬುದ್ದಿಗಳನ್ನ ಪ್ರಚೋದಯಾತು ಒಂದು ಸೇರಿಸು ಒಂದಾಗಿ ಮಾಡು ಅವುಗಳೆಲ್ಲ ಸೇರಿಕೊಂಡು ಪರಸ್ಪರವಾಗಿ ಏಕರೂಪವಾಗಿ ಇರುವಂತೆ ಮಾಡು ಅದರಿಂದ ಮನಸ್ಸು ಹಗರಾಗಿರುತ್ತದೆ ಸಾಧನೆ ನಿರ್ವಿಘ್ನವಾಗಿ ನಡೆಯುತ್ತದೆ ಎಂಬುದಾಗಿ ನಾ ಭಗವಂತನಲ್ಲಿ ಕೇಳಿಕೊಳ್ತಾ ಇದು ದೊಡ್ಡದಾದ ಪ್ರಾರ್ಥನೆ ಎಲ್ಲ ತರಹದ ಬಂಧುವರ್ಗರ ಸಹಾಯವಿದ್ದಾಗ ಮಾತ್ರ ಇವನ ಧರ್ಮ ಸರಿಯಾದ ರೀತಿಯಲ್ಲಿ ನಡೀತಿದೆ ನೋಡಿದರೆ ನಾಸ್ತಿ ಧರ್ಮೇ ಸಹಾಯತ ಅಂತ ಹೇಳಿದ್ದಾರೆ ಮಹಾಭಾರತದಲ್ಲಿ ಧರ್ಮಕ್ಕೆ ಯಾರ ಸಹಾಯವೂ ಬೇಕಾಗಿಲ್ಲ ಯಾರು ಬಿಟ್ಟರೂ ತಾನು ಧರ್ಮ ಬಿಡಬಾರದು ಇನ್ಯಾರದ ಮೇಲೆ ತಾನು ನೆವ ಹೇಳಿ ಇವರು ಅನುಕೂಲವಾಗಿಲ್ಲ ಅವರಷ್ಟು ಮನಸ್ಸು ಮಾಡ್ತಾ ಇಲ್ಲ ಅವ್ರು ಯಾಕೋ ಒಪ್ತಾ ಇಲ್ಲ ಅನ್ನೋದಕ್ಕೆ ನಾನು ಧರ್ಮ ಮಾಡಿಲ್ಲ ಅಂತ ಹೇಳಬಾರದು ಯಾರು ಒಪ್ಪಲಿ ಒಪ್ಪದೇ ಇರಲಿ ಅವರು ನಮಗೆ ಸ್ವರ್ಗ ಕೊಡುವವರೇ ಮೋಕ್ಷ ಕೊಡುವವರೇ ನಮ್ಮನ್ನು ಉದ್ಧಾರ ಮಾಡುವವರೇ ಜನ್ಮಾಂತರಕ್ಕೆ ಬೆನ್ನತ್ತು ಬರುವವರೇ ಸತ್ ಮೇಲೆ ಎರಡು ಮೊಸಳೆ ಅಂತೆ ಕಣ್ಣೀರು ಹಾಕಿ ಇಲ್ಲೇ ಕೊಟ್ಟು ಕಳಿಸುವವರಷ್ಟೇ ಹೊರತು ಇವರು ಯಾರ ಜೊತೆಗೆ ಬರುವವರಿದ್ದಾರೆ ಈಗ ಅವರ ಮಾತು ಕೇಳಿಕೊಂಡು ನಾನು ಧರ್ಮ ಬಿಟ್ಟದ್ದಷ್ಟೇ ನಿಜ ನಾಳೆ ದುಃಖ ಅನುಭವಿಸುವಾಗ ಇವನ ಮಾತು ಕೇಳಿ ಧರ್ಮ ಬಿಟ್ಟಿದ್ದೇನೆ ಎನ್ನುವುದಕ್ಕೆ ಆ ದುಃಖವನ್ನು